ದೈತ್ಯರ ಸ್ವಭಾವವನ್ನೇ ಮುಂದುವರಿಸಿ ಹೇಳ್ತಾರೆ ಸುಂದರ ಸ್ವಯಂ ವ್ಯಕ್ತವು ಚಿದಾನಂದ ರೂಪಗಳೆಂಬುವನು ನರನಿಂದ ನಿರ್ಮಿತ ಈಶ್ವರಗೆ ಅಭಿನಮಿಸುತ್ತಿಹ ನರನು ಕಂದುಗುರುಳ ದಿವಾಕರನು ಹರಿಯೊಂದೆ ಸೂರ್ಯ ಸುರೋತ್ತಮ ಈ ವಿಷ್ಣು ದೂಷಣೆ ಮಾಡುವವ ದೈತ್ಯ ನೋಡಲಿಕ್ಕೆ ಬಹಳ ಮನೋಹರವಾಗಿರ್ತಕ್ಕಂಥ ಸ್ವಯಂ ವ್ಯಕ್ತ ಕ್ಷೇತ್ರಗಳಿವೆ ಅಲ್ಲಿ ಪರಮಾತ್ಮನೇ ಸ್ವಯಂ ವ್ಯಕ್ತನಾಗಿ ನಿಂತಿಯಾನೆ ಯಾರಿಂದಲೂ ಪ್ರತಿಷ್ಠಾಪನೆ ಮಾಡಲ್ಪಟ್ಟದ್ದಲ್ಲ ಆ ಪ್ರತಿಮೆಯೇ ಚಿದಾನಂದಾತ್ಮಕವಾಗಿರ್ತಕ್ಕಂಥ ಪರಮಾತ್ಮನ ಮೂಲ ರೂಪ ಅಂತ ತಿಳ್ಕೋಬಾರ್ದು ಪ್ರತಿಷ್ಠಿತ ಪ್ರತಿಮಾದಿಗಳಲ್ಲಿರೋದಕ್ಕಿಂತಲೂ ಸ್ವಯಂಭಕ್ತ ರೂಪದಲ್ಲಿ ಭಗವಂತನ ಸನ್ನಿಧಾನ ವಿಶೇಷ ಅನ್ನೋದು ಅದಕ್ಕೆ ಇದೆ ಅನೇಕ ಭಗವದ್ ಅಪರೋಕ್ಷಿಗಳಿಗೆ ಸ್ವಯಂಭಕ್ತ ಪ್ರತಿಮಾ ರೂಪದಲ್ಲಿರುವಂತಹ ಪರಮಾತ್ಮ ತನ್ನ ಚಿದಾನಂದಾತ್ಮಕವಾಗಿರ್ತಕ್ಕಂಥ ತೋರಿಸಿರೋ ಇತಿಹಾಸವೂ ಕೂಡ ಇದೆ ಸಾಮಾನ್ಯ ಪ್ರತಿಮಾದಿಗಳಿಗೂ ಸ್ವಯಂ ವ್ಯಕ್ತ ರೂಪಕ್ಕೂ ಇರುವ ವ್ಯತ್ಯಾಸ ಏನು ಅಂದರೆ ಪ್ರತಿಷ್ಠಿತ ಜಡಪ್ರತಿಮ ಮೊದಲಾದವುಗಳಲ್ಲಿ ಭಗವಂತನನ್ನು ತತ್ವನ್ಯಾಸ ಮಾತೃಕಾನ್ಯಾಸ ಎಲ್ಲ ಮಾಡಿ ಆವಾಹನೆ ಮಾಡಿ ಪೂಜೆಯನ್ನು ಮಾಡಬೇಕು ಇಲ್ಲಿ ಸಾಲಿಗ್ರಾಮದಂಥ ಸ್ವಯಂ ವ್ಯಕ್ತದಲ್ಲಿ ಮಾಡಬೇಕಾಗಿಲ್ಲ ನಿತ್ಯ ನೇರವಾದ ಅರ್ಚನಾ ಕ್ರಮ ಕಲಿಯುಗದಲ್ಲಿರುವಂತಹ ಅಜ್ಞಾನಿಗಳ ಕಣ್ಣಿಗೆ ಸ್ವಯಂ ವ್ಯಕ್ತ ತಿರುಪತಿಯಲ್ಲೂ ಕೂಡ ಭಗವಂತ ಕಲ್ಲಿನ ರೂಪದಲ್ಲೇ ಕಾಣಿಸ್ತಾನೆ ಬ್ರಹ್ಮ ಜ್ಞಾನಿಗಳು ಯಾರಿರ್ತಾರೋ ಅವರಿಗೆ ಸ್ವಯಂ ವ್ಯಕ್ತ ರೂಪವು ಗೋಚರ ಆಗತ್ತೆ ಕೇವಲ ಮನುಷ್ಯರಿಂದ ನಿರ್ಮಿತವಾಗಿರ್ತಕ್ಕಂಥ ರುದ್ರದೇವರ ಲಿಂಗಗಳಿಗೆ ನಮಸ್ಕಾರಾದಿಗಳನ್ನು ಮಾಡಬಾರ್ದು ದೇವತೆಗಳಿಂದಾಗಲಿ ಋಷಿಶ್ರೇಷ್ಠರಿಂದಾಗಲಿ ನಿರ್ಮಿ ನಿರ್ಮಿತವಾಗಿರ್ತಕ್ಕಂಥ ಶಿವಲಿಂಗಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಇರುತ್ತೆ ಅಂತಹ ಆ ಸನ್ನಿಧಾನಕ್ಕೆ ಮಾತ್ರ ನಮಸ್ಕಾರ ಮಾಡಬೇಕು ಉದಾಹರಣೆಗೆ ದೂರ್ವಾಸರಿಂದ ಪ್ರತಿಷ್ಠಿತ ರುದ್ರ ದೇವರು ಈ ರೀತಿ ಎಲ್ಲ ಕೇಳ್ತೀವಲ್ಲ ಹಾಗೆ ಮಹರುದ್ರ ದೇವರಿಗೆ ಕಂದುಗೊರಳ ಅಂದರೆ ಕಪ್ಪಾದ ಕೊರಳನ್ನು ಹೊ ಹೆಸರು ಹಗಲಿನಲ್ಲಿ ಪ್ರಕಾಶಮಾನವಾಗಿ ಬೆಳಗೋದ್ರಿಂದ ಸೂರ್ಯನಿಗೆ ದಿವಾಕರ ಅಂತ ಹೆಸರು ಇಲ್ಲಿ ಕಂದುಗೊರಳ ಮಹರುದ್ರ ದೇವರು ದಿವಾಕರ ಹೆಸರಿನಿಂದ ಇರುವ ಸೂರ್ಯ ಭಗವಂತ ಇವರುಗಳಲ್ಲಿ ಯಾವುದೇ ರೀತಿಯಾಗಿ ಭೇದ ಇಲ್ಲ ಎಲ್ಲರೂ ಒಂದೇ ಅಂತ ಐಕ್ಯ ಚಿಂತನೆ ಮಾಡುವವನೇ ಹರಿದನು ಅವನು ದೈತ್ಯ ಇಲ್ಲಿ ಭಗವಂತ ಸರ್ವೋತ್ತಮ ಸರ್ವರಿಗೂ ನಿಯಾಮಕ ಸರ್ವ ಪ್ರೇರಕ ರುದ್ರ ಸೂರ್ಯಾದಿಗಳೆಲ್ಲರೂ ಕೂಡ ಪರಮಾತ್ಮನಿಂದ ನಿಯಮನಕ್ಕೆ ಒಳಪಟ್ಟವಂಥವರು ಇದೇ ಸರಿಯಾಗಿರ್ತಕ್ಕಂಥ ಜ್ಞಾನ ಇತರ ದೇವತೆಗಳಿಗೂ ಐಕ್ಯವನ್ನು ತಿಳಿಯೋದು ನವವಿದ್ಧ ದೇಶದಲ್ಲಿ ಅದು ಕೂಡ ಬಂದು ಸರ್ವತ್ರ ವ್ಯಾಪ್ತನು ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣನು ಸರ್ವ ಪ್ರಕಾರದಲ್ಲಿ ಪರಿಪೂರ್ಣನು ಆದ ಭಗವಂತ ಅವನು ವಿಷ್ಣು ಶಬ್ದವಾಚ್ಯ ವಾಚ್ಯ ಅಂತಹ ವಿಷ್ಣುವಿನಲ್ಲಿ ದೋಷಾರೋಪಣೆ ಮಾಡೋದು ನಿಂದೆಯನ್ನು ಮಾಡೋದು ಸಾಮಾನ್ಯ ಮಾನವರಂತೆ ಚೋರತ್ವ ಜಾರತ್ವ ಇದೆಲ್ಲ ಕೃಷ್ಣಾದಿ ಅವತಾರಗಳಲ್ಲಿ ಕೇಳದಂತೆ ಅದನ್ನೆಲ್ಲ ಆರೋಪಣೆಯನ್ನು ಮಾಡೋದು ಇದೆಲ್ಲರೂ ಕೂಡ ದೈತ್ಯರ ಸ್ವಭಾವ ಉದಾಹರಣೆಗೆ ಶಿಶುಪಾಲ ರಾಜಸಾಗದಲ್ಲಿ ಕೃಷ್ಣನನ್ನು ಮನಸ್ಸಿಗೆ ಬಂದಂತೆ ನಿಂದೆ ಮಾಡುವಂಥ ಪ್ರಸಂಗ ಶಿಶುಪಾಲರಲ್ಲಿ ಜೀವದ್ವಯ ಅವಿಷ್ಟ ಇತ್ತು ದೈತ್ಯನ ವ್ಯಾಪಾರ ಇದು ಆಗಿತ್ತು ಸೂರ್ಯ ಸರ್ವೋತ್ತಮ ಅನ್ನೋದು ಶಾಸ್ತ್ರ ವಿರುದ್ಧವಾದಂತೆ ಶೈವ ಗಾಣಪತ್ಯ ಶಾಕ್ತ ಈ ರೀತಿಯಾಗಿ ಸರ್ವೋತ್ತಮತ್ವೇನ ಉಪಾಸನೆ ಮಾಡೋದು ಇದೆಲ್ಲವೂ ಕೂಡ ಅಗ್ರಾಹ್ಯ ಅಂದರೆ ದೈತ್ಯರ ಲಕ್ಷಣವೇ ಹೊರತು ಮೋಕ್ಷಾಪೇಕ್ಷೆಗಳು ಈ ರೀತಿಯಾಗಿ ಉಪಾಸನೆಯನ್ನು ಸರ್ವತ ಮಾಡಬಾರದು ನ ಪ್ರತೀಕೆ ನ ಸಹ ಅಂತ ಬ್ರಹ್ಮ ಸೂತ್ರದಲ್ಲಿ ತಂತ್ರ ಸಾರೋಕ್ತವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳದೆ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ವಿಧಿವಿಧಾನಗಳನ್ನು ತಿಳ್ಕೊಳ್ಳದೆ ಸಾಮಾನ್ಯನಾದವನು ಪ್ರತಿಷ್ಠಾಪನೆ ಮಾಡಿರೋಂಥ ದೇವತಾ ಪ್ರತಿಮೆಗಳನ್ನು ಆರಾಧನೆ ಮಾಡೋದು ನಿಷಿದ್ಧ ಯಾರು ಆ ರೀತಿಯಾಗಿ ಮಾಡ್ತಾರೋ ಅದು ದೈತ್ಯರ ಲಕ್ಷಣ ಅಂತ ಗರುಡ ಪುರಾಣದಲ್ಲಿ ತಿಳಿಸ್ತಾರೆ ಸ್ವಯಂ ವ್ಯಕ್ತ ಸ್ಥಳೇಚಾಪಿ ಚಿದಾನಂದತ್ವ ಕಲ್ಪಕಂ ಸ್ವಯಂ ವ್ಯಕ್ತ ಪ್ರತಿಮೆಯನ್ನು ಕೂಡ ಭಗವಂತನ ಚಿದಾನಂದ ಸ್ವರೂಪ ಅಂತ ಉಪಾಸನೆ ಮಾಡುವವನು ದೈತ್ಯ ಅಂತ ಗುರುಡ ಪುರಾಣ ಬ್ರಹ್ಮಕಾಂಡ ತಿಳಿಸುತ್ತೆ ಸ್ವಯಂ ವ್ಯಕ್ತ ಅಲ್ಲದ ಅಜ್ಞಾನಿಗಳಿಂದ ಪ್ರತಿಷ್ಠರಾಗಿರ್ತಕ್ಕಂಥ ಪ್ರತಿಮೆಯಲ್ಲಿ ದೇವರ ಸಾನ್ನಿಧ್ಯ ಅನ್ನೋದು ಇರೋದಿಲ್ಲ ಅದಕ್ಕೆ ಮಾಡುವವನು ದೈತ್ಯ ಅಂತ ಅಸ್ವತಂತ್ರನಾದ ಹೃದಯದೇವರೊಂದಿಗೂ ಸೂರ್ಯನ ಜೊತೆಗೂ ಭಗವಂತನಿಗೆ ಐಕ್ಯ ಚಿಂತನೆಯನ್ನು ಮಾಡೋದು ಸೂರ್ಯ ಸರ್ವೋತ್ತಮ ಅಂಥೇಳಿ ವಿಷ್ಣು ಮುಂತಾದವರೆಲ್ಲ ಅವನ ಕಿಂಕರರು ಅಂತ ಚಿಂತನೆ ಮಾಡೋದು ಪಾಪಕರವಾದ ಹರಿನಿಂದೆ ಅಂತ ಅನಿಸ್ಕೊಳ್ಳುತ್ತೆ ಅದು ದೈತ್ಯ ಲಕ್ಷಣ